ಪೊಯ್ಯಾಕರಣಿ ಗರಣಿ ಕೃಷ್ಣಾಚಾರ್ಯರು ನನಗೆ ಅಣ್ಣಂದಿರಂತೆ ಪ್ರಿಯರು ಪೂಜ್ಯರು ಆಗಿದ್ದ ದೊಡ್ಡ ಮನುಷ್ಯರೊಬ್ಬರು ವಿದ್ಯಾಸಂಪತ್ತಿನಲ್ಲಿ ಗಣ್ಯರಾದವರು ತಮ್ಮ ವಿದ್ಯಾಗುರುಗಳ ಪೈಕಿ ಗರಣಿ ಕೃಷ್ಣಾಚಾರ್ಯರವರ ವ್ಯಕ್ತಿ ಸ್ವರೂಪ ತಮ್ಮ ಮನಸ್ಸಿನ ಮೇಲೆ ಸತ್ಪರಿಣಾಮ ಮಾಡಿ ಮಾಡಿದಂತೆ ಮತ್ತಾರದು ಮಾಡಿಲ್ಲವೆಂದು ಆಗಾಗ ಹೇಳುತ್ತಿದ್ದರು ಕೃಷ್ಣಾಚಾರ್ಯರವರ ಪಾಂಡಿತ್ಯ ಬಹಳ ದೊಡ್ಡದು ಅದಕ್ಕಿಂತ ದೊಡ್ಡದು ಅವರ ಗುಣಶೀಲ ಸೌಂದರ್ಯ ಅವರು ಹೊರಗೂ ಒಳಗೂ ಒಂದೇ ರೀತಿ ಚೊಕ್ಕಟವಾಗಿದ್ದವರು ಅದರಿಂದ ಅವರ ದರ್ಶನವು ಅವರ ಸ್ನೇಹವು ಸಂಭಾಷಣೆಯು ಎಲ್ಲರಿಗೂ ಬೇಕೆನಿಸುತ್ತಿತ್ತು ಗರಣಿ ವಯ್ಯಕರಣಿ ಬಹುಕಾಲ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿಯೂ ತರುವಾಯ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿಯೂ ಕನ್ನಡ ಪಂ ಪಂಡಿತರಾಗಿದ್ದರು ಸಂಸ್ಕೃತದಲ್ಲಿಯೂ ಕನ್ನಡದಲ್ಲಿಯೂ ಗ್ರಂಥ ಲೇಖನದಿಂದ ಪ್ರಸಿದ್ಧರಾಗಿದ್ದರು ಕೃಷ್ಣಾಚಾರ್ಯರು ಕ್ರಿಸ್ತ ಕ್ರಿಸ್ತ ಶಕ ಸಾವಿರದ ಸಮನಾದ ನಡ ಸಂವತ್ಸರದ ವೈಶಾಖ ಶುದ್ಧ ಪಾಡ್ಯಮಿಯ ದಿವಸ ಜನಿಸಿದರು ಅವರ ಕಾತಂದಿರು ಮಹೀಶೂರ ಪುರವಾಸಿ ಶ್ರೀಮದ್ ವೈಯಾಕರಣ ವ್ಯಾಸ ಕೃಷ್ಣಾಚಾರ್ಯರವರು ಅವರ ತಂದೆಗಳು ಪರಿಕಿಪುರಿ ಸನ್ನಿಹಿತ ಗರಣಿ ಗ್ರಾಮ ವಾಸ್ತವ್ಯ ವೈಯಾಕರಣಿ ತಿಮ್ಮಣ್ಣಾಚಾರ್ಯರು ಸಂಸ್ಕೃತ ವ್ಯಾಕರಣವು ಕೃಷ್ಣಾಚಾರ್ಯರಿಗೆ ಕುಲ ಪರಂಪರಾಗತವಾದ ಸೊತ್ತಾಗಿತ್ತು ಅವರು ತಮ್ಮ ತಂದೆಗಳಾದ ತಿಮ್ಮಣ್ಣಾಚಾರ್ಯರವರಲ್ಲಿ ವ್ಯಾಸಂಗ ಮಾಡಿ ಸಿದ್ಧಾಂತ ಕೌಮುದಿ ಮೊದಲಾದ ವ್ಯಾಕರಣ ಗ್ರಂಥಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದರು ಕನ್ನಡ ಸಾಹಿತ್ಯದಲ್ಲಿ ಬೆಂಗಳೂರಿನ ಸಿದ್ಧಾಂತಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅವರ ಗುರುಗಳು ಈ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಮಹಾ ವಿದ್ವತ್ ಪಂಕ್ತಿಗೆ ಸೇರಿದವರು ಅವರು ಕನ್ನಡದಲ್ಲಿ ಪಥ್ಯ ಗದ್ಯ ಕಾವ್ಯಗಳನ್ನು ಟಿಕೆಗಳನ್ನು ಬರೆದು ಅವರ ಕಾಲದ ಜನಕ್ಕೆ ಜ್ಞಾನ ಸೇವೆ ಸಲ್ಲಿಸಿದ್ದರು ಅವರ ಮಕ್ಕಳೇ ಮಹಾ ಮಹೋಪಾಧ್ಯಾಯ ಸಿದ್ಧಾಂತಿ ಶಿವಶಂಕರ ಶಾಸ್ತ್ರಿಗಳವರು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ನಡೆದ ಒಂಬತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದವರು ಇವರು ಕೃಷ್ಣಾಚಾರ್ಯರವರು ಆಪ್ತಮಿತ್ರರು ಕೃಷ್ಣಾಚಾರ್ಯರು ರಚಿಸಿದ ಗ್ರಂಥಗಳನ್ನು ವಿಷಯಾನುಸಾರ ನಾಲ್ಕು ಜಾತಿಗಳಾಗಿ ವಿಂಗಡಿಸಬಹುದು ಸಂಸ್ಕೃತ ವ್ಯಾಕರಣ ಕನ್ನಡ ಕಾವ್ಯ ಧರ್ಮ ವಿಚಾರ ಆರೋಗ್ಯ ವಿಚಾರ ಅವರ ಮೊತ್ತ ಮೊದಲನೆಯ ಕೃತಿ ಅವರ ಇಪ್ಪತ್ತ್ ಮೂರನೆಯ ವರ್ಷದಲ್ಲಾದ ಸಂಸ್ಕೃತ ಶಬ್ದ ರತ್ನಾವಳಿ ಈ ಗ್ರಂಥ ನಾಲ್ಕಾರು ಸಲ ಪುನರ್ಮುದ್ರಿತವಾಗಿದೆ ಸಂಸ್ಕೃತ ಕಲಿಯ ಬಯಸುವವರಿಗೆ ಅದು ಪ್ರವೇಶ ಮಾರ್ಗದರ್ಶಿನಿ ಅದು ನಾಮಪದ ಸಂಧಿ ವಿಭಕ್ತಿ ಸಮಾಸ ಧಾತು ಅಖ್ಯಾತ ಪ್ರತ್ಯಯ ಮೊದಲಾದ ಭಾಷಾಂಶಗಳ ಸ್ವರೂಪ ಕಾರ್ಯಗಳನ್ನು ಕುರಿತ ತಿಳುವಳಿಕೆಯನ್ನು ಸಂಗ್ರಹವಾಗಿ ಒದಗಿಸುತ್ತದೆ ದಂತದ ಪ್ರಕರಣ ಯೋಜನೆಯು ನಿರೂಪಣ ಕ್ರಮವು ವಿಷಯದ ಕ್ಲಿಷ್ಟತೆಯನ್ನು ಕಡಿಮೆ ಮಾಡಿದೆ ಸ್ವಲ್ಪದರಲ್ಲಿ ಬಹುವನ್ನು ಕ್ರಮ ವಿವೇಚನೆಯಿಂದ ಸಂಗ್ರಹಿಸಿರುವುದು ಕೃಷ್ಣಾಚಾರ್ಯರ ಚತುರತೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಷ್ಟು ಹೆಚ್ಚು ಕಡಿಮೆಗಳಿಲ್ಲದಂತೆ ಸಂಶಯಕ್ಕೆ ಅವಕಾಶ ಬಿಡದಂತೆ ಇದೆ ಈ ರಚನೆ ಈ ಗ್ರಂಥದ ವೇಳೆಗೆ ಅವರ ಎರಡನೆಯ ಗ್ರಂಥವಾದ ಧಾತು ರತ್ನಾವಳಿ ಸಿದ್ಧವಾಗುತ್ತಿತ್ತೆಂದು ತೋರುತ್ತದೆ ಅದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಪ್ರಕಟವಾಯಿತು ಅದನ್ನು ಸಿದ್ಧಾಂತಿ ಸುಬ್ರಹ್ಮಣ್ಯ ಸುಬ್ರ ಸುಬ್ರಹ್ಮಣ್ಯಾರಿಯ ಪ್ರೇರಣಾ ಬಲಾತ್ ರಚಿಸಿದಂತೆ ಹೇಳಿದ್ದಾರೆ ಮತ್ತು ಧಾತುರತ್ನಾವಳಿ ನಾಂನ ತನ್ಯತೆ ಪಿತುರಾಜ್ಞೆಯ ಕೃಷ್ಣೇನ ಬಾಲಬೋದಾಯ ಧಾತೂನಾಂ ರೂಪ ಈ ಗ್ರಂಥವು ಪುನಃ ಪುನಃ ಮುದ್ರಿತವಾಗಿದೆ ಸಂಸ್ಕೃತ ಭಾಷಾಭ್ಯಾಸಿಗಳಿಗೆ ಇದು ತುಂಬ ಉಪಕಾರವಾದದ್ದು ಕನ್ನಡ ಕೃಷ್ಣಾಚಾರ್ಯರು ಮೂರು ಗ ಗದ್ಯ ಗ್ರಂಥಗಳನ್ನು ಮೂರು ಕನ್ನಡದಲ್ಲಿ ಕೃಷ್ಣಾಚಾರ್ಯರು ಮೂರು ಗದ್ಯ ಗ್ರಂಥಗಳನ್ನು ಮೂರು ನಾಟಕಗಳನ್ನು ಒಂದು ಅಲಂಕಾರ ಗ್ರಂಥವನ್ನು ಬರೆದಂತೆ ತಿಳಿದುಬಂದಿದೆ ಆ ಗದ್ಯ ಗ್ರಂಥಗಳು ಪ್ರಸಿದ್ಧ ಸಂಸ್ಕೃತ ಕಾವ್ಯ ನಾಟಕಗಳ ಸಂಕ್ಷೇಪಾನುವಾದಗಳು ನಾಗಾನಂದ ಅಥವಾ ಜಿ ಜೀಮುತ ವಾಹನ ಚರಿತ್ರೆ ವೃತ್ಯ ಘಟಿಕ ನಾಟಕ ಕತೆ ಕಾದಂಬರಿ ಕಾವ್ಯ ಸಾರಾಂಶ ಕೃಷ್ಣಾಚಾರ್ಯರು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ತಮ್ಮ ಮೂವತ್ತೆರಡನೆಯ ವರ್ಷದಲ್ಲಿ ಸಂಸ್ಕೃತ ನಾಗಾನಂದ ನಾಟಕವನ್ನು ಅಮೂಲಾಗ್ರವಾಗಿ ಕನ್ನಡಿಸಿದಂತೆ ತಿಳಿದುಬಂದಿದೆ ನನಗೆ ಆ ಗ್ರಂಥ ದೊರೆತಿಲ್ಲ ಅವರ ಮತ್ತೊಂದು ನಾಟಕ ಕೃತಿಯಾದ ಶೃಂಗಾರ ತರಂಗಿಣಿ ಎಂಬ ಬಾಣ ಪ್ರಬಂಧವೂ ನನಗೆ ದೊರತಿಲ್ಲ ಅವರ ಸಮಗ್ರ ಬುಚ್ಚಕಟಿಕ ಪ್ರಕರಣವು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಪ್ರಕಟವಾಯಿತು ಶ್ರೀಮತ್ ಕೃಷ್ಣ ಪದಾರ್ಚಕ ಭೂಮಿ ಸುರವರಿಯ ಗರಣಿ ಕೃಷ್ಣಾಚಾರ್ಯಂ ಶ್ರೀ ಚಾಮೇಂದ್ರ ಕೃಪೆ ಎಳೆಸುತಲಿ ವೃಚ್ಚ ಘಟಕ ಮನಿಂತು ತಾಂ ಪ್ರಕಟಿಸಿದಂ ಈ ನಾಟಕವು ಶೂದ್ರಕೃಪತಿ ಪ್ರಣೀತಮುಂ ರಸಾಲಂಕಾರ ವರಿತಮುಂ ಲೋಕಾನುಭವ ನೀತಿ ಎಂದು ವರ್ಣಿಸಿದ್ದಾರೆ ಮತ್ತು ತಮ್ಮ ಕೃತಿ ಪಳೆಗನ್ನಡ ಹೊಸಗನ್ನಡ ನುಡಿಗಳಿಂ ಕಡು ಚಿಲ್ವೆನಿಸಿ ಕಂಗೊಳಿ ಪಂತೆ ಇರುವುದಾಗಿ ಹೇಳಿದ್ದಾರೆ ಕೃಷ್ಣಾಚಾರ್ಯರು ಕನ್ನಡಿಸಿದರೆಂದು ಹೇಳಲಾದ ದಂಡೀಕೃತ ಕಾವ್ಯ ನಾನು ನೋಡಿಲ್ಲ ಕೃಷ್ಣಾಚಾರ್ಯರು ಚಿಕ್ಕ ವಯಸ್ಸಿನಿಂದ ಅನಾರೋಗ್ಯವನ್ನು ಅನುಭವಿಸಿದ್ದರಂತೆ ಜೀರ್ಣಾಂಗಗಳಿಗೆ ಸಂಬಂಧಪಟ್ಟ ವ್ಯಾಧಿಗಾಗಿ ಅವರು ಬಗೆ ಚಿಕಿತ್ಸೆಗಳನ್ನು ಮಾಡಿಸಿಕೊಂಡು ಯಾವುದರಿಂದಲೂ ಗುಣ ಕಾಣದೆ ಕಡೆಗೆ ತಮ್ಮದೇ ಆದ ಒಂದು ಆಹಾರ ಗೊತ್ತು ಮಾಡಿಕೊಂಡು ಅದರಿಂದ ಆರೋಗ್ಯ ಭಾಗ್ಯವನ್ನು ಪಡೆದರು ಆ ಆಹಾರ ಅವರು ಹವ್ಯಪಾಕ ಪದ್ದತಿ ಎಂದು ಹೆಸರು ಕೊಟ್ಟಿದ್ದರು ನಾನು ಅವರನ್ನು ನೋಡಿದ್ದು ಅವರು ಈ ಹೊಸ ಪದ್ದತಿಯನ್ನು ಅವಲಂಬಿಸಿದ ಮೇಲೆ ಆಗ ಅವರನ್ನು ನೋಡಿದವರಿಗೆ ಕೃಷ್ಣಾಚಾರ್ಯರು ರೋಗದಿಂದ ನರಳಿದ್ದವರು ಎಂದು ಯಾರಾದರೂ ಹೇಳಿದ್ದರೆ ಆ ಮಾತನ್ನು ಕೇಳಿದವರು ಅದನ್ನು ನಂಬಲಾಗುತ್ತಿರಲಿಲ್ಲ ಅಷ್ಟು ಸತ್ವವು ಕಾಕಿಯು ಅವರ ಆಕಾರ ಚರ್ಯಗಳಲ್ಲಿ ಎದ್ದು ಕಾಣುತ್ತಿದ್ದವು ಈ ಹವಿಯ ಪಾಕ ಪದ್ಧತಿಯನ್ನು ಪ್ರಚಾರಪಡಿಸಲು ಅವರು ಕನ್ನಡದಲ್ಲಿ ಕೆಲವು ಪಾಕಶಾಸ್ತ್ರ ಗ್ರಂಥಗಳನ್ನು ಆರೋಗ್ಯ ತತ್ವ ಗ್ರಂಥಗಳನ್ನು ರಚಿಸಿ ಪ್ರಕಟಿಸಿದರು ನಾಲ್ಕಾರು ಕಡೆ ಸಭೆಗಳಿಗೆ ತಮ್ಮ ಪಾಕವಿಧಾನವನ್ನು ಪ್ರತ್ಯಕ್ಷವಾಗಿ ತೋರಿಸಿದರು ಅವರು ಸನಾತನ ಧರ್ಮದಲ್ಲಿ ಸಂಪೂರ್ಣ ಶ್ರದ್ಧೆಯುಳ್ಳವರಾಗಿದ್ದರು ಮತ್ತು ಆ ಧರ್ಮವನ್ನು ಪುನರುಜ್ಜೀವಿತ ಮಾಡಲು ದೀಕ್ಷೆ ತೊಟ್ಟಿದ್ದರು ಈ ಧರ್ಮೋತ್ಸಾಹದಿಂದ ಅವರು ಬರೆದ ಗ್ರಂಥಗಳು ಶ್ರುತಿಸ್ಮೃತಿ ಧರ್ಮ ಪದ್ದತಿ ದೀರ್ಘಾಯು ಸೂತ್ರ ಸದೃತ ರತ್ನಾವಳಿ ಸಾಮಾನ್ಯ ಧರ್ಮ ಪ್ರಶ್ನೋತ್ತರ ವಿಶೇಷ ಧರ್ಮ ಪ್ರಶ್ನೋತ್ತರ ಸಾಮಾನ್ಯ ಕರ್ಮ ಪ್ರಶ್ನೋತ್ತರ ಸಂಸ್ಕಾರ ವಿಶೇಷ ಕರ್ಮ ಪ್ರಶ್ ಪ್ರಶ್ನೋತ್ತರ ಸದ್ವೃತ್ತುಷ್ಠಾನ ಭಗವತ್ ಪ್ರಾರ್ಥನೆ ಇದೆ ಇವೆಲ್ಲ ಸುಲಭ ಶೈಲಿಯ ಲಘು ಗ್ರಂಥಗಳು ಸರ್ವರಿಗೂ ಸುಲಭವಾಗಿ ಸರ್ವತ್ರ ಪ್ರಚಾರವಾಗಬೇಕೆಂದು ತೀರಾ ಕಡಿಮೆ ಬೆಲೆಯನ್ನು ಹಾಗಿದ್ದರೂ ಅದರಿಂದ ನಮ್ಮ ಜನದ ಔದಾಸೀನ್ಯವೇನೂ ಸ ಸವಿಯಲಿಲ್ಲ ಗ್ರಂಥಕರ್ತರೆ ಕೃಷ್ಣಾಚಾರ್ಯರು ಸ್ವಭಾವದಲ್ಲಿ ಪರಮ ಸಾತ್ವಿಕರು ಋತು ಹೃದಯರು ಮತ್ತು ಸರಳ ಜೀವಿಗಳು ಒಳ್ಳೆ ಅಜಾನುಭವಾದ ಆಕೃತಿ ಹಾಲುಗೆನೆಯ ಮೈಬಣ್ಣ ಪ್ರಸನ್ನವಾದ ಮುಖ ಅಪಾದ ಮಸ್ತಕವು ಶುಭ್ರಧವಲ ವರ್ಣದ ಉಡಿಗೆ ನಿಲುವಂಗಿ ಉತ್ತರೀಯ ರುಮಾಲುಗಳು ನೋಡಿದವನ ಮನಸ್ಸಿನಲ್ಲೇ ಕೂಡಲೇ ವಿಶ್ವಾಸವು ಗೌರವವು ಉದಯಿಸುತ್ತಿದ್ದವು ಕೃಷ್ಣಾಚಾರ್ಯರ ಮಿತ್ರಮಂಡಲಿ ವಿಶಾಲವಾದದ್ದು ಪ್ರಸಿದ್ಧ ಸಾಹಿತ್ಯ ವಿದ್ವಾಂಸರಾದ ಚಪ್ಪಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳು ಮೋಟೆಗಾನಹಳ್ಳಿ ಶಂಕರಶಾಸ್ತ್ರಿಗಳು ಎಂಟಿ ನರಸಿಂಹಂಗಾರ್ಯರು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಮೂಲ ಸ್ಥಾಪಕರಾದ ಡಾ ಪಿಎಸ್ ಅಚ್ಯುತರಾಯರು ಆರ್ ರಘುನಾಥರಾಯರು ಕರ್ಪೂರ ಶ್ರೀನಿವಾಸರಾಯರು ನಂಗಪುರಂ ವೆಂಕಟೇಶ್ ಹೈಂಗಾರ್ಯರು ಇವರು ಈ ಸ್ನೇಹಿತರಲ್ಲಿ ಮುಖ್ಯರು ಭಾಷಾ ಸಾಹಿತ್ಯ ವಿಚಾರಗಳಲ್ಲಿ ಇವರು ಗರಣಿ ಕೃಷ್ಣಾಚಾರ್ಯರವರ ಅಭಿಪ್ರಾಯಗಳನ್ನು ಬಯಸಿ ಅವರ ಮಾತಿಗೆ ಮನ್ನಣೆ ಕೊಡುತ್ತಿದ್ದರು ಕೃಷ್ಣಾಚಾರ್ಯರವರು ಅನೇಕ ವಿದ್ವತ್ ಪರಿಷತ್ತುಗಳ ಕಾರ್ಯಗಳಲ್ಲಿ ಭಾಗವಹಿಸಿದ್ದರು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯಲ್ಲಿ ಉತ್ಸಾಹದಿಂದ ಸೇರಿದ್ದರು ಅದಾದ ಮೇಲೆ ಅವರು ಬದುಕಿದ್ದದು ಮೂರು ವರ್ಷ ಮಾತ್ರ ಸಾವಿರದ ಒಂಬೈನೂರ ಹದಿನೆಂಟನೆಯ ನವೆಂಬರ್ ತಿಂಗಳಲ್ಲಿ ತಮ್ಮ ಅರವತ್ಮೂರನೇ ವರ್ಷದಲ್ಲಿ ಅವರು ಕಾಲಾಧೀನರಾದರು ಅವರು ವೃಚಿ ನಾಟಕ ನಾಟಕದ ತಮ್ಮ ಮೂವತ್ತೈದನೆಯ ವಯಸ್ಸಿನಲ್ಲಿ ಸಾವಿರದ ಬರೆದ ಕೆಲವು ವಾಕ್ಯಗಳು ನಮಗೆ ಇಂದಿಗೂ ಮನನಾರ್ಹವಾಗಿವೆ ಇತರ ದೇಶ ಭಾಷೆಗಳಂತೆ ಒಂದೇ ವಿಧವಾದ ಕಟ್ಟಳೆಯನ್ನು ಅಶಿಕ್ಷಿತರಾದ ಕವಿಗಳು ಹುಟ್ಟಿ ಮನಸ್ಸು ಬಂದಂತೆ ಭಾಷೆಯನ್ನು ಕೆಡಿಸಿದುದಕ್ಕಾಗಿ ಎಷ್ಟು ಚಿಂತಿಸಿದರೂ ತೀರದು ಅಂತಹ ನಮ್ಮ ಕನ್ನಡದ ಭಾಷಾ ವಿಷಯದಲ್ಲಿರುವ ಲಕ್ಷ್ಯ ಲಕ್ಷಣ ವಿರೋಧಗಳನ್ನು ಪೂರ್ವದಲ್ಲಿ ನಾಗಾನಂದ ನಾಟಕದ ಉಪೋತ್ಪಾದದಲ್ಲಿ ಕೆಲವು ಮಟ್ಟಿಗೆ ತೋರಿಸಿ ಇನ್ನೂ ಹೀಗೆಯೇ ಬಹಳವಿರುವುದೆಂದು ಸೂಚಿಸಿ ಗುಣಜ್ಞರು ಬಹುದೆಂದು ಪ್ರಕಟಿಸಿ ಇದುವರೆಗೆ ಎರಡೂವರೆ ವರ್ಷಗಳಾದ ವರ್ಷಗಳಾದರೂ ನಾಡಿಗರಾಗಲಿ ವಿದ್ಯಾರ್ಥಿಗಳಾಗಲಿ ಯಾರೊಬ್ಬರಾದರೂ ಅದನ್ನು ಗುಣದೋಷ ವಿಚಾರದಿಂದ ಸಮರ್ಥಿಸದೆ ಉಪೇಕ್ಷಿಸಿರುವುದು ನೋಡಿದರೆ ನಮ್ಮ ಕರ್ನಾಟಕ ಭಾಷೆಯಲ್ಲಿ ಭಾಷಾಭಿಮಾನಿಗಳೇ ಇಲ್ಲವೋ ಇದ್ದವರಿಗಾದರೂ ಈ ಅವ್ಯವಸ್ಥೆಯೇ ಸಮ್ಮತವೇನೋ ಇಲ್ಲದೆ ಭಿನ್ನ ಪ್ರಭುತ್ವದಿಂದ ದೇಶಗಳು ಭಿನ್ನ ಭಿನ್ನಗಳಾಗಿರಲು ಅಲ್ಲಿ ವಾಸಿಸುವ ದೇಶಾಂತರ ಖಂಡಾಂತರ ಜನಗಳಿಗೆ ಏಕಮತ್ಯವಿಲ್ಲದಿದ್ದರಿಂದಲೋ ಅಥವಾ ನಮ್ಮ ಭಾಷೆಯಲ್ಲಿ ಅದೃಶ್ಯ ಕವಿ ದೃಶ್ಯಕವಿ ಜ್ಞಾನ ಸಿಂಧು ಕವಿ ಕರ್ನಾಟಕ ವ್ಯಾಸ ಶಂಖ ವಾಲ್ಮೀಕಿ ಕವಿಗಳು ಇನ್ನೂ ಹೊರಕವಿಗಳೇ ಮುಂತಾದ ಪರಮ ಮಾಡಲ್ಪಟ್ಟ ಬಹುಲಕ್ಷ್ಯ ಗ್ರಂಥಗಳು ಹೊಸಗನ್ನಡ ನಡುಗನ್ನಡ ಕನ್ನಡ ಕೌಮುದಿ ವಾಣಿ ಮುಕುರ ವಾಗ್ವಿದಾಯಿನಿ ಶಬ್ದ ವಿಲಕ್ಷಣ ಲಕ್ಷಣ ಗ್ರಂಥಗಳು ಪ್ರಚುರವಾಗಿರುವುದರಿಂದ ಸಾಕಲ್ಯವಾಗಿ ಪರಿಸ್ ಪರಸ್ಪರ ಲಕ್ಷ ಲಕ್ಷಣ ಸಮನ್ವಯ ಸಮನ್ವಯಂ ವಯಂ ಮಾಡುವುದು ಅಸಾಧ್ಯವಾದುದರಿಂದಲೋ ಉಪೇಕ್ಷೆಯ ಕಾರಣವಂ ತಿಳಿಯದೆ ಅದು ಹೇಗಾದರೂ ಇರಲೆಂದು ತಿಳಿದು ಮುಂಚೆಯಿದ್ದ ಭಾಷಾಭಿಮಾನಮಂ ತೊರೆದುಕೊಂಡು ಈ ಕಾಲದವರೆಗೆ ಪದಾರ್ಥಗಳು ಚೆನ್ನಾಗಿ ತಿಳಿಯುವುದೇ ಮುಖ್ಯೋದ್ದೇಶವಾಗಿರುವ ಕಾರಣದಿಂದ ನಾನು ಕೇವಲ ಲಕ್ಷಣ ಪರವಾರೆ ಪ್ರಾಚೀನ ಭಾಷೆಯನ್ನು ಕೇವಲ ಸಹ್ಯಕರವಾದ ಕರದಾದ ನಿಂದ್ಯ ಗ್ರಾಮ್ಯ ಭಾಷೆಯನ್ನೂ ಬಿಟ್ಟು ಮಧ್ಯಸ್ಥದಲ್ಲಿರುವ ಜೈಮಿನಿ ಭಾರತಕಾರ ಲಕ್ಷ್ಮೀಶಾದಿ ಸಮ್ಮತವಾದಿ ಮಿಶ್ರ ಭಾಷಾ ಶೈಲಿಯನ್ನೇ ಪ್ರಕೃತೋಚಿತವಾಗಿ ಅವಲಂಬಿಸುವುದು ಯುಕ್ತವೆಂದು ತಿಳಿದು ಹಾಗೆ ಮಾಡಿರುವೆನು ಅಂಥದಲ್ಲದೆ ನಾವೇ ಕೈಲಾದ ಮಟ್ಟಿಗೂ ಭಾಷೆಯ ಶುದ್ಧಗೊಳಿಸಿ ವಿಧಿಗಳನ್ನೇರ್ಪಡಿಸಿ ಸಮನ್ವಯ ಮಾಡಿ ಭಾಷೆಯನ್ನಭಿವೃದ್ಧಿಗೆ ತರುವೆವೆಂದರೆ ಅದಕ್ಕೆ ತಕ್ಕಷ್ಟು ಧನೋಪಪತ್ತಿಯು ರಾಜಕೀಯ ಸಹಾಯವೂ ಜೀವನ ಸ್ವಾಸ್ಥ್ಯವೂ ಇಲ್ಲವು ಇನ್ನು ಕೇವಲ ಕೀರ್ತಿ ಕಾಮರಾಗಿಯಾದರೂ ಶ್ರಮಪಟ್ಟು ಗ್ರಂಥಗಳನ್ನು ರಚಿಸಿ ಪ್ರಕಟಿಸುವೆವೆಂದರೆ ಈ ಕಾಲದಲ್ಲಿ ಸರ್ವೇ ಯಜಮಾನ ಸರ್ವೇ ಋತ್ವಿಜ ಎಂಬಂತೆ ಬರಹಬಲ್ಲವರೆಲ್ಲರೂ ಕವಿಗಳು ಓದಲ್ ಬಂದವರೆಲ್ಲರು ಉಪನ್ಯಾಸಕರು ಯಕ್ಷಗಾನ ಕಾವ್ಯ ಮೂಲಾದಿಗಳನ್ನೋದುವ ಶಾಲಾ ವಿದ್ಯಾರ್ಥಿಗಳೆಲ್ಲರೂ ಪಂಡಿತರು ಪಾಠಶಾಲೆಯ ಬಿಟ್ಟು ಬಂದವರೆಲ್ಲರು ಒಡನೆಯೇ ಪರೀಕ್ಷಕರು ಮತ್ತೆ ಕೆಲವರು ಏತದ್ ಭಾಷಾಲೇಷ ಶೂನ್ಯರಾಗಿದ್ದರೂ ಅದಕ್ಕವರು ವಿಚಾರಕರು ರೋಧಕರು ನಿಯಾಮಕರು ಕೋಶಾಭಿಧಾನ ರಕ್ಷಣಾಕಾರರು ಆಗಿರಲು ತತ್ಪ್ರಾಮಾಣ್ಯವುಳ್ಳ ಆ ಜನಗಳ ನಡುವೆ ಜೀವಿಸುವ ನಮಗೆ ಕುತುಸೌ ಸೌಖ್ಯಂ ಪತನೆ ಕಾವಮಾನಿತ ಎಂಬಂತೆ ಅಕ್ಕಿಂಚಿತ್ಕರವಾದ ಆ ಕೀರ್ತಿಯ ಅತ್ರಿಯೇತ ಏತಕ್ಕೆ ಎಂದು ಸುಮ್ಮನಿರುವುದೇ ಉತ್ತಮವು ಹಾಗಲ್ಲದೆ ಒಂದು ವೇಳೆ ಸ್ವಜಾತಿ ದೇಶಭಾಷಾ ನಿವೇಶ ಚಾಪಲ್ಯಗಳಿಂದ ಸದುದ್ಯೋಗದಲ್ಲಿ ಪ್ರವರ್ತಿಸುವವನು ಬೆತ್ತಲೆಯಿರುವವರ ನಡುವೆ ಕೋಪೀನವನ್ನುಟ್ಟವನಂತೆ ಹಾಸ್ಯಾಸ್ಪದವಾಗುವುದಲ್ಲದೆ ಪುಣ್ಯ ಪುರುಷಾರ್ಥಗಳಿಲ್ಲದೀ ಕಾರ್ಯದಲ್ಲಿ ಪ್ರಯತ್ನಿಸಿ ಹಾಳು ತೋಟಕ್ಕೆ ಬೀಳುರಟ್ಟೆ ಬಿತ್ತು ಎಂಬ ಗಾದೆಗೆ ಸರಿಯಾಗಿ ವೃತಾಯಾಸಕ್ಕೆ ಗುರಿಯಾಗಬೇಕಾದೀತೆಂಬ ಶಂಕೆಯಿಂದ ವಿರಮಿಸಬೇಕಾಯಿತು ಕೃಷ್ಣಾಚಾರ್ಯರವರು ಗಂಭೀರ ಸ್ವಭಾವದವರು ಅತಿ ಮಾತಿನವರಲ್ಲ ಮೆಚ್ಚುಗೆ ಸಂಪಾದಿಸುವುದಕ್ಕಾಗಿಯಾಗಲಿ ಪ್ರತಿಷ್ಠೆಗಾಗಿಯಾಗಲಿ ಹಾರಾಡಿದವರಲ್ಲ ಕರ್ತವ್ಯವಾದದ್ದನ್ನು ಮಾಡುವುದು ವ್ಯಕ್ತವ್ಯವಾದದ್ದನ್ನು ನುಡಿಯುವುದು ಫಲಾಫಲಗಳ ವಿಷಯದಲ್ಲಿ ಉದಾಸೀನರಾಗಿರುವುದು ಇದು ಅವರ ಸ್ವಭಾವ ಅಧಿಕಾರ ಸ್ಥಾನದಲ್ಲಿ ಅಧಿಕಾರಸ್ಥರಲ್ಲಿಯೂ ಬಲಿಷ್ಠರಲ್ಲಿಯೂ ಉಪಸರ್ಪಣೆ ಮಾಡಿಕೊಂಡು ಹೋಗುವುದು ಅವರ ಸ್ವಭಾವದಲ್ಲಿರಲಿಲ್ಲ ಅವರು ಎಲ್ಲ ನಿಯಮ ವಿರಿಸಿಕೊಂಡು ಸ್ವತಂತ್ರವಾಗಿ ನಡೆದವರು ನಾನು ಅವರ ಮನೆಗೆ ಹೋಗುತ್ತಿದ್ದುದುಂಟು ಅವರ ಒಬ್ಬ ಅಡಿಯಂದಿರಾದ ಕೃಷ್ಣಮೂರ್ತಿ ಎಂಬುವರು ಆತನ ದೊಡ್ಡಮ್ಮನ ಮಗ ಕೃಷ್ಣಮೂರ್ತಿ ಎಂಬ ಇನ್ನೊಬ್ಬರು ನಾನು ಸುಮಾರು ಸಮವಯಸ್ಸಿನವರಾಗಿ ಸ್ನೇಹಿತರಾಗಿದ್ದೆವು ಇದು ನಾನು ಅವರ ಮನೆಗೆ ಹೋಗಿ ಬರುತ್ತಿದ್ದದಕ್ಕೆ ನೆವ ನೆವ ಎಂದೆ ನಿಜವಾದ ಕಾರಣ ಬೇರೆ ಆ ಕಾರಣ ಆ ಆಚಾರ್ಯ ಮಹನೀಯರನ್ನು ಹತ್ತಿರದಿಂದ ನೋಡಬೇಕೆಂಬ ಕುತೂಹಲ ಆ ವೇಳೆಗೆ ನಾನು ಅವರ ಶಬ್ದ ರತ್ನಾವಳಿ ಧಾತುರತ್ನಾವಳಿ ಗ್ರಂಥಗಳನ್ನು ಅವುಗಳಲ್ಲಿಯ ಶ್ಲೋಕಗಳನ್ನು ಶ್ಲೋಕಗಳು ನನ್ನನ್ನು ಆಕರ್ಷಿ ಆಕರ್ಷಿಸಿದ್ದವು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಾನು ಅವರಿಗೆ ಸಮೀಪಸ್ಥನಾದೆ ಅಂದಿನಿಂದೀಚೆಗೆ ಅವರು ನನ್ನನ್ನು ಬಳಕೆಯಿಂದ ಮಾತನಾಡಿಸುತ್ತಿದ್ದರು ಅವರ ಪ್ರೀತಿ ವಾತ್ಸಲ್ಯಗಳು ಒಂದು ಭಾಗ್ಯ ಸ್ಮೃತಿಯಾಗಿ ನನ್ನ ಮನಸ್ಸಿನಲ್ಲಿ ಉಳಿದುಕೊಂಡಿವೆ ಆಕಾರದಲ್ಲಿ ಹೇಗೋ ವಿದ್ವತ್ತಿನಲ್ಲಿ ಹೇಗೋ ಗುಣಶೀಲಗಳಲ್ಲಿಯೂ ಹಾಗೆಯೇ ಅವರು ಉನ್ನತರಾಗಿ ಪರಿಶುದ್ಧರಾಗಿ ತೇಜಸ್ವಿಗಳಾಗಿದ್ದರು